ಅಪ್ರಸಿದ್ಧ ಕವಿತ್ವ ಈ ಪ್ರಕರಣದಲ್ಲಿ ಕವಿತ್ವವೆಂದರೆ ಕಬ್ಬಿಣದ ಕಡಲಿಯಲ್ಲ. ಇಲ್ಲಿ ಪಂಪ ರನ್ನರನ್ನಾಗಲಿ ಷಡಕ್ಷರಿ ಹರಿಹರನ್ನ ರನ್ನಾಗಲಿ ರುದ್ರಭಟ್ಟ ನಾರಾಯಣ ನಾರಾಯಣಪ್ಪರನ್ನಾಗಲಿ ನೆನಪಿಗೆ ತಂದುಕೊಂಡು ಹುಬ್ಬು ಬಿಗಿಯಬೇಕಾದದ್ದಿಲ್ಲ ಇಲ್ಲಿ ನಮ್ಮ ಉದ್ದೇಶದಲ್ಲಿರುವುದು ಒಂದು ಲಘು ಕೃತಿ ಅದರಲ್ಲಿ ಅಳ್ಳಳ್ಳಕವಾಗಿಯಾದರೂ ಛಂದಸ್ಸು ಕಾಣುತ್ತದೆ ಅಡ್ಡಾದಿಡ್ಡಿಯಾಗಿ ಪ್ರಾಸವಿರುತ್ತದೆ ಜನ ತಮ್ಮ ಯಾವುದನ್ನು ತಾವಾಗಿ ಎತ್ತಿ ತೋರಿಸುವುದಿಲ್ಲವೋ ಅದನ್ನು ಎತ್ತಿ ತೋರಿಸುವುದು ಈ ಲಘು ಕವಿತ್ವದ ಉದ್ದೇಶ ತೆಂಗಿನ ಮರದ ಮೇಲಿರುವ ಕಾಯಿಗೆ ನೆಲದ ಮೇಲಿನಿಂದ ಕೈಚಾಚುವ ಕುಳ್ಳನನ್ನು ಹಾಡುವುದಕ್ಕೆಂದು ಬಾಯಿ ತೇಗಿ ಮುಗಿಸಿದ ಗಾಯಕಿಯನ್ನು ಕೀರ್ತಿಸುವುದು ಇದರ ಉದ್ದೇಶ ಆದ್ದರಿಂದ ಇದು ಒಂದೊಂದು ವೇಳೆ ಕುಹಕದ ಕಡ್ಡಿಯಾದೀತು ಜೊಂಡಿನ ಚೆಂಡಾದೀತು ಕಚಗುಡಿಯ ಕುಚ್ಚಾದೀತು ಇಲ್ಲಿ ಕೂಡುವ ಕೆಲವು ಕೊಡುವ ಕೆಲವು ಉದಾಹರಣೆಗಳಿಂದ ಲಘುಕಾವ್ಯದ ಕೆಲವು ಲಕ್ಷಣಗಳನ್ನು ಊಹಿಸಿಕೊಳ್ಳಲಾಗಬಹುದು ನನ್ನ ಪೂಜ್ಯ ಸೋದರತೆ ಗುಂಡಂ ಬಂಡಂ ತಿಂಡಿಕಿ ಶೂರಂ ಚಂಡಾಲ ನಾನು ಕಿವಿಯಿಂದ ಕೇಳಿರುವ ನನ್ನ ಕಾವ್ಯಗಳಲ್ಲಿ ಇದು ಮೊದಲನೆಯದು ಅದು ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಕವಿ ನನ್ನ ಪೂಜ್ಯ ಸೋದರತೆ ನನ್ನ ತಂದೆಯ ಚಿಕ್ಕಪನ ಮಗಳು ಪೂರ್ವ ಕಥೆಯಿಲ್ಲದ ಕವನದ ಸ್ವಾರಸ್ಯ ಪೂರ್ತಿ ದೊರೆಯದು ಇದನ್ನು ಕೇಳೋದಕ್ಕೆ ಮುಂಚೆ ಸಂಸ್ಕೃತ ಪದ್ಯಗಳು ಕನ್ನಡ ಪದ್ಯಗಳು ತೆಲುಗಿನವೂ ಮರಾಠಿಯವೂ ನನ್ನ ಕಿವಿಗೆ ಬಿದ್ದಿದ್ದದ್ದು ಕೊಂಚ ಜ್ಞಾಪಕವಿದೆ ನನ್ನ ಅಜ್ಜಂದರಿಗೆ ಈ ಮೂರು ನಾಲ್ಕು ಭಾಷೆಗಳು ಪರಿಚಯವಾಗಿದ್ದವು ಅವರಿಗೆ ಪಾರಸಿ ಉರ್ದು ಸಹ ಬರುತ್ತಿತ್ತು ನನ್ನ ಚಿಕ್ಕಂಜಿ ಒಂದು ಮರಾಠಿ ಪದ್ಯವನ್ನು ನನಗೆ ಕಲಿಸಿದ್ದರು ಹೀಗೆ ಶ್ರೀ ಹಣವಂತ ಮಹಾಬಲವಂತ ಸದಾ ಯಶವಂತ ಗಗುನಿ ಮಿಕ್ಕ ಪದ್ಯಗಳು ಯಾವೂ ನನ್ನ ನೆನಪಿನಲ್ಲಿ ಹೆಚ್ಚಾಗಿ ಉಳಿದಿಲ್ಲ ನನ್ನ ಸೋದರತೆಯ ಕವಿತ್ವವೇ ನನ್ನ ಪ್ರಸಿದ್ಧಿಗೆ ಮೊದಲು ಆಗ ನಮ್ಮ ಮನೆಯಲ್ಲಿ ಹತ್ತು ಹದಿನೈದು ಮಂದಿ ಇದ್ದರು ಹೊತ್ತಿಗೆ ಇಪ್ಪತ್ತು ಮಂದಿ ಭೋಜನಕ್ಕೆ ಕೊಡುವುದು ಸಾಮಾನ್ಯವಾಗಿತ್ತು ಕಾರಣವೇನೆಂದರೆ ಅದು ಪ್ರೀತಿ ಕಾಲ ಅದು ಸುಭಿಕ್ಷಿತ ಕಾಲ ನಮ್ಮ ಮನೆಗೆ ಅವಶ್ಯಕವಾದಷ್ಟು ಭತ್ತ ತೊಗರಿ ರಾಗಿ ಹೆಸರು ಕಡಲೆ ಇವು ನಮ್ಮ ಜಮೀನುಗಳಿಂದ ಬರುತ್ತಿತ್ತು ತೊಗರಿಯ ಕಾಳನ್ನು ನಮ್ಮ ಮನೆಯಲ್ಲಿಯೇ ಬೇಳೆ ಮಾಡುತ್ತಿದ್ದರು ಅದು ಬಹು ದೊಡ್ಡ ವಿಧಾನ ನಾನು ಅದರಲ್ಲಿ ಭಾಗವಹಿಸಿದ್ದೇನೆ ಈಗಲೂ ಆ ಕ್ರಮವನ್ನು ಬೇಕಾದವರಿಗೆ ಹೇಳಿಕೊಡಬಲ್ಲನೆಂಬ ಭರವಸೆ ಇದೆ ಭತ್ತವನ್ನು ನಮ್ಮ ಮನೆಯವರು ಕುಟ್ಟಿಸಿ ಅಕ್ಕಿ ಮಾಡಿಸುತ್ತಿದ್ದರು ಕುಣಿಸಿ ಹಣ್ಣು ಬೇಕಾದದ್ದಕ್ಕಿಂತ ಹೆಚ್ಚಾಗಿ ನಮ್ಮ ತೋಪುಗಳಿಂದ ಬರುತ್ತಿತ್ತು ಹೊಗೆಯಕಾಯಿ ನಮ್ಮ ಮನೆಗೆ ಬಂದದ್ದನ್ನು ಗಾಣಿಗರಿಗೆ ಕೊಟ್ಟು ಅರ್ಧ ಹೊಂಗೆ ಎಣ್ಣೆಯನ್ನು ಮನೆಯ ದೀಪಕ್ಕಾಗಿ ತರಿಸಿಕೊಳ್ಳುತ್ತಿದ್ದರು ಮಿಕ್ಕ ಅರ್ಧಕ್ಕೆ ಒಳ್ಳೆಣ್ಣೆಯನ್ನು ಬದಲಾಗಿ ಬದಲಿ ಮಾಡಿಕೊಳ್ಳುತ್ತಿದ್ದರು ತೆಂಗಿನಕಾಯಿ ಆಣೆಗೆ ಆರು ಅಥವಾ ನಾಲ್ಕು ಬೆಲ್ಲವನ್ನು ನಾವು ದುಡ್ಡು ಕೊಟ್ಟುಕೊಳ್ಳುತ್ತಿರಲಿಲ್ಲ ನನ್ನ ಚಿಕ್ಕಜ್ಜಂದಿರು ಕೊಂಚ ಲೇವಾದೇವಿ ಇಟ್ಟುಕೊಂಡಿದ್ದರು ಅವರು ಕಬ್ಬು ಬೆಳೆಯುವ ರೈತರು ಮೂವರು ನಾಲ್ವರಿಗೆ ಕೊಟ್ಟಿದ್ದ ಸಾಲಕ್ಕಾಗಿ ಬರಬೇಕಾಗಿದ್ದ ಬಡ್ಡಿಯ ಹಣದ ಬದಲು ಎರಡು ಮೂರು ಅಡಿಗ ಬೆಲ್ಲದ ಮುದ್ದೆಗಳನ್ನು ತರಿಸಿಕೊಳ್ಳುತ್ತಿದ್ದರು ನಮ್ಮ ಮನೆಯಲ್ಲಿ ಯಾವಾಗಲೂ ಎರಡು ಕರಿವು ಒಂದು ಕರಿವ ಎಮ್ಮೆ ಇರುತ್ತಿದ್ದವು ಖರ್ಚು ಹಾಗೆಯೇ ನಡೆಯುತ್ತಿತ್ತು ನಮ್ಮ ಮನೆಯಲ್ಲಿ ವರ್ಷಕ್ಕೊಂದು ಸರಾಸರಿ ಆರೇಳು ಶ್ರಾದ್ದಗಳು ನಡೆಯುತ್ತಿದ್ದವು ಆದ್ದರಿಂದ ವಡೆ ಸುಖಿ ಒಡೆ ಸುಖಿ ಉಂಡೆ ಗಾರಿಗೆ ಅಥವಾ ಒಬ್ಬಟು ಇವು ಅಪರೂಪವಾಗಿರಲಿಲ್ಲ ಇದರ ಜೊತೆಗೆ ಆರೇಳು ಮಕ್ಕಳ ಹುಟ್ಟಿದ ಹಬ್ಬಗಳು ನಡೆಯುತ್ತಿದ್ದವು ಹೀಗೆ ಚಕ್ಕುಲಿ ಮುಚ್ಚೋರೆ ಕೊಡುಬಳೆ ಹುರ ಹುರಳಂಗಾಯುಂಡೆ ಇವುಗಳಲ್ಲಿ ಯಾವುದಾದರೂ ಒಂದೆರಡು ವಾರಕ್ಕೆ ಎರಡು ಸಲ ತಯಾರಾಗುತ್ತಿದ್ದವು ಇದೇ ಮೇಲಿನ ತಿಂಡಿಕಿ ಎಂಬುದರ ಆಧಾರ ಸಂದರ್ಭ ತಿಂಡಿಕಿ ಎಂಬುದು ತಿಂಡಿಗೆ ಎಂಬ ಕನ್ನಡದ ಮಾತಿನ ತಮಿಳು ರೂಪ ಸಂದರ್ಭ ಹೀಗಿದ್ದರಿಂದ ನಮಗೆ ಊಟದಲ್ಲಿ ರುಚಿ ಹೆಚ್ಚಾಗಿ ಕಾಣಿಸಲಿಲ್ಲ ಕೂಡಿದ ಮಟ್ಟಿಗೂ ನನ್ನ ವ್ಯಾಪಾರ ಉರುಗ್ರ ಉಗ್ರದಲ್ಲಿ ನಡೆಯುತ್ತಿತ್ತು ಆಗ ಕರಿಗಡುಬೋ ಅಂಬಡಿಯೋ ಚಕ್ಕುಲಿಯೋ ಇದ್ದ ಪಾತ್ರೆಯನ್ನು ಹುಡುಕಾಡುವುದರಲ್ಲಿ ಶಬ್ದವಾಗುತ್ತಿತ್ತು ಮಡಿಕೆ ಗಡಿಗೆಗಳು ಉರುಳಿ ಒಂದೆರಡು ಹೋಗಿ ಅವಲಕ್ಕಿ ಅರಳಿಟ್ಟುಗಳು ಚೆಲ್ಲಿ ಹೋದದ್ದು ಅದು ನಮ್ಮ ಪನಿಗೆ ತಿಳಿದಾಗ ಬೆನ್ನಿನ ಮೇಲೆ ಗುದ್ದಿಸಿಕೊಂಡು ಹಗ್ಗದಿಂದ ತಿಳಿಸಿಕೊಂಡದೂ ಉಂಟು ಆದರೆ ಮಡಿಕೆ ಹುಲಿಯ ವ್ಯಾಪಾರ ವ್ಯಾಪಾರವೇನೋ ಎಂದಿನಂತೆಯೇ ನಾಚಿಕೆ ಇಲ್ಲದೆ ಸಾಗುತ್ತಿತ್ತು ಹೀಗೆ ತಿಂಡಿಗೆ ಶೂರ ಬಂಡ ಎಂಬೆರಡು ವಿಶೇಷಣಗಳು ಸಾರ್ಥಕವಾದವು ಮಹಾಕವಿ ಭವಭೂತಿ ಹೇಳಿದ್ದಾನಲ್ಲವೇ ಲೌಕಿಕಾ ನಾಮ್ ಶ್ರೀ ಸಾಧುನಾಂ ಅರ್ಥಂ ವಾಗನು ವರ್ತತೆ ಋಷೀನಾಂ ಪುನರಾಧ್ಯ ವಾಚಮರ್ಥೋನುಧಾವತಿ ಲೋಕದಲ್ಲಿ ಸಾಧು ಸತ್ಪುರುಷರ ಮನಸ್ಸಿನಲ್ಲಿ ಇರುವ ಸಂಗತಿಗಳನ್ನು ಅವರ ಮಾತು ಅನುಸರಿಸುತ್ತದೆ ಮಹಾತ್ಮರ ವಿಷಯದಲ್ಲಾದರೂ ಅವರು ಆಡಿದ ಮಾತುಗಳನ್ನು ಅನುಸರಿಸಿಕೊಂಡು ಸಂಗತಿಗಳು ನಡೆಯುತ್ತವೆ ಈ ಸೂಕ್ಗೆ ನನ್ನ ಸೋದರತೆಯ ಕವಿತ್ವ ಒಳ್ಳೆಯ ನಿದರ್ಶನವಾಗಿದೆ ಆಕೆಯ ನುಡಿದ ತಿಂಡಿ ಬಂಡವಾಳು ಇಂದಿಗೂ ಹಾಗೆಯೇ ಸಾಗಿ ಬಂದಿವೆ ಆಕೆಯ ಕವಿತ್ವ ಶಬಾಲಂಕಾರ ಭೂಯಿಷ್ಠವಾಗಿರುವುದು ಎದ್ದು ಕಾಣುತ್ತಿದೆ ಮೊದಲನೆಯ ಎರಡು ಸಾಲುಗಳನ್ನು ಸ್ವಭಾವೋಹ್ಯಾಲಂಕಾರವೆಂದು ಹೇಳಬಹುದು ಮೂರನೆಯ ಪಂಕ್ತಿ ಶುದ್ಧ ಉತ್ಪ್ರೇಕ್ಷೆ ಗಂಡ ಎಂದರೆ ಏನೆಂಬುದು ಆಕೆ ಅರ್ಥವಾಗುವ ವಯಸ್ಸಲ್ಲ ಕವಿತ್ವದ ಒಂದು ಮುಖ್ಯ ಲಕ್ಷಣ ಪ್ರಾಸ ಪ್ರಾಸ ಬಂದಾಗ ನಾಶವಾದರೂ ಬಿಡತಕ್ಕದ್ದಲ್ಲ ಹೀಗೆ ಪ್ರಾಸದರ ಹೊರಟದ್ದು ಮೂರನೆಯ ಪಾದ ಕನ್ನಡ ತೆಲುಗುಗಳಲ್ಲಿ ಪ್ರಾಸವೇ ಲೇಸು ಅದಕ್ಕೆ ಉದಾಹರಣೆ ಕೊಡಲು ಇಲ್ಲಿ ಸ್ಥಳವಿಲ್ಲ ನನ್ನ ಸೋದರತೆ ಇತರ ಮುಂದೂಗಳನ್ನು ಹೀಗೆ ಲೇವಡಿ ಮಾಡುತ್ತಿದ್ದರು ಒಂದು ಉದಾಹರಣೆ ಶೃಂಗಾರವಾದಳು ಶಿಂಬ್ಳಪುರ್ಕಿ ಅಂಗಡಿಲಿ ಕುಂತನು ಗಜ್ಜಿ ಬುರುಕ ಇಂಥ ಅವಹೇಳನಗಳಿಂದ ಮನೆ ಮುನಿಸಿಕೊಂಡದ್ದುಂಟು ಮೇಲೆ ಮುನಿಸಿಕೊಂಡು ಒಳಗೊಳಗೆ ನಗುತ್ತಿದ್ದುದು ಸಂಗೀತದ ಸುಬ್ಬಣ್ಣ ಇವರು ಗರ್ಲ್ಸ್ ಸಿಂಗಿಂಗ್ ಮೇಸ್ಟರು ಆ ಕಾಲದಲ್ಲಿ ಉಪಾಧ್ಯಾಯರಾಗಿದ್ದವರಿಗೆ ಕೊಂಚ ಕಾವ್ಯ ಪರಿಚಯವಿರುತ್ತಿತ್ತು ಅವರು ಕಾವ್ಯ ಲಕ್ಷಣಗಳನ್ನು ಕೆಲವನ್ನಾದರೂ ಗುರುತು ಮಾಡಿಕೊಂಡಿರುತ್ತಿದ್ದರು ಸುಬ್ಬಣ್ಣನವರು ಹುರ್ಪಿನಲ್ಲಿದ್ದ ಕಾಲದಲ್ಲಿ ವಿಕ್ಟೋರಿಯಾ ಚಕ್ರವರ್ತ ವರ್ತಿನಿಯ ಸುವರ್ಣೋತ್ಸವ ನಡೆಯಿತು ಬಹುಶಃ ಆಗಲೋ ಅಲ್ಲಿಂದೀಚೆಗೋ ಯಾವುದೋ ಒಂದು ಸಂದರ್ಭಕ್ಕೆ ಅನುಕೂಲಿಸುವಂತೆ ಸುಬ್ಬಣ್ಣನವರು ತಯಾರಿಸಿದ್ದ ಹಾಡು ಇದು ಇದನ್ನು ಆಮೇಲೂ ಬಹು ವರ್ಷ ಕಲಿಸುತ್ತಿದ್ದರು ಕ್ವೀನ್ ವಿಕ್ಟೋರಿಯಾ ಎಂಪ್ರೆಸ್ ಎಂಪ್ರೆಸ್ ಆಫ್ ಇಂಡಿಯಾ ನೀ ಹ್ಯಾಪಿಯಾಗಿ ನಮ್ಮ ನಾಡು ಒನ್ ಮಿಲಿಯನ್ ಇಯರ್ ಸುಗುಣಶಾಲಿನಿ ಸುಜನಪಾಲಿನಿ ಕಡಲರಾಣಿ ಹಡಗ ದೋಣಿ ರೂಲ್ ಬ್ರಿಟ್ಯಾನಿಯಾ ನಾಲ್ಕನೇ ಸಾಲಿನ ಇಯರ್ ಎಂಬ ಮಾತಿನ ಕಡೆಯ ರೇಗವನ್ ರೇಫವನ್ನು ಶಿಥಿಲವೆಂದು ಗ್ರಹಿಸತಕ್ಕದ್ದು ಆಗ ಪ್ರಾಸ ಸರಿಹೊಂದುತ್ತದೆ ಇಂಥ ದ್ವಿಭಾಷಾ ಕವಿತ್ವಗಳು ಹಾಗೆ ಒಂದು ಚಮತ್ಕಾರ ನಾಚನ ಸೋಮಾನಾಥನೆಂಬ ಪುರಾತನನು ತಾನು ಅಷ್ಟಭಾಷಾ ಕವಿಯಾಗಿದ್ದೇನೆಂದು ಹೇಳಿಕೊಂಡಿದ್ದಾನೆ ಮೇಲಿನ ಹಾಡಿನಲ್ಲಿ ಇಂಗ್ಲಿಷ್ ಪದಗಳು ಇವೆಯಷ್ಟೇ ಇಂಗ್ಲಿಷ್ ಭಾಷೆಯಲ್ಲಿ ಆಕ್ಸೆಂಟ್ ಎಂಬ ಉಚ್ಚಾರಣ ನಿಯಮವು ನಿರ್ಬಂಧವೆಂದು ಆ ಮಾತುಗಳನ್ನು ನಮ್ಮ ರಾಗಗಳಿಗೆ ಜೋಡಿಸುವುದು ಅಸಂಗತವೆಂದು ನಮ್ಮ ಸುಬ್ಬಣ್ಣನವರಿಗೆ ಅನಿಸಲಿಲ್ಲ ಅವರು ಶಂಕರಾಭರಣರಾಗದ ನೋಟ್ ದಾಟಿಯಲ್ಲಿ ನಮಗೆಲ್ಲಾ ಈ ಹಾಡನ್ನು ಬಾಯಿಪಾಠ ಮಾಡಿಸಿದರು ನಾವು ಅದನ್ನು ಹಾಡಿದ್ದು ಹಾಡಿದೆ ನಮ್ಮ ಮೇಠರುಗಳು ಕೇಳಿ ಉಬ್ಬಿದ್ದು ಉಬ್ಬಿದೆ ಹಾಡಿದವರಿಗೆ ಎರಡೆರಡು ಲಾಡುಗಳು ಬರುತ್ತಿದ್ದವು ಮಿಕ್ಕವರಿಗೆಲ್ಲ ಒಂದೊಂದೇ ಸುಬ್ಬಣ್ಣನವರು ಇಂಥ ಗೆಯ ಕವನಗಳನ್ನು ಇನ್ನೂ ಎಷ್ಟೋ ಮಾಡಿದ್ದರು ಒಂದರಲ್ಲಿ ಕನ್ನಡ ತೆಲುಗುಗಳನ್ನು ಶಿವವಿಷ್ಣುಗಳನ್ನು ಸಂಗೀತದ ಮಾತು ಧಾತುಗಳನ್ನು ಸೇರಿಸಿದ್ದರು ಹೀಗೆ ಮೂಲಾ ಚೆಂಡ್ಲಾಡಿರಿ ಕೈಲಾಸ ವಾಸುಲು ಪುಷ್ಪಚೆಂಡಾಡಿಧರ್ ವೈಕುಂಠ ವಾಸಿ ವಾಸಿಗಳು ನಿನ್ನನ್ನು ನಂಬಿದೆ ಸನ್ನುತಾಂಗ ಎನ್ನನ್ನು ಕಾಯೋ ಪಾಂಡುರಂಗ ಬಾರೋ ಬಾರೋ ಶ್ರೀಹರಿ ಬಾರವಿಳಿಸೋ ನರಹರಿ ಸಗ್ಗರಿಗರಿ ಸ ರಿಗರಿಸ ನೇಸರೀಸ ಸಾನಿಧಸ್ಸ ಪರಬ್ರಹ್ಮರೂಪಿಣಂ ಬಾಲಚಂದ್ರಭೂಷಣಂ ಪಶುಪತಿ ವಂದನಂ ಪಾರ್ವತಿ ವಲ್ಲಭಂ ಸಗ್ಗರಿಗರಿ ರಿಗರಿಸ ನೇಸರೀಸ ಸಾನಿಧಸ್ಸ ಇದನ್ನು ಸ್ಕೂಲಿಗೆ ಹೋದ ಹೆಣ್ಣು ಮಕ್ಕಳು ಮಾತ್ರವೇ ಅಲ್ಲ ಇತರರು ಒಳ್ಳೆಯ ಅಗತ್ಯನಿಂದ ಹಾಡುತ್ತಿದ್ದರು ಆ ಬಾಲಿಗೆಯರ ತಾಯಿ ಅಜ್ಜಿಯರು ಬೆರಗು ಬಡಿದು ಕೇಳುತ್ತಿದ್ದರು ಸಂಗೀತ ತಿಳಿದವರು ಮುಗುಳ್ ಸುಮ್ಮನಿರುತ್ತಿದ್ದರು ಅದು ಸಭಾ ಮರ್ಯಾದೆ ಶೇಖ್ ದಾವೂದ್ ಅಹ್ ಇವರು ವಯಸ್ಸಿನಲ್ಲಿ ನನಗಿಂತ ಐದಾರು ವರ್ಷ ದೊಡ್ಡವರು ನನ್ನ ತಂದೆಯ ಪ್ರಿಯ ಶಿಷ್ಯರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳಿಗೆ ಪೆಟ್ಟ ಶಿಷ್ಯರು ಸಾಹೇಬರು ಕನ್ನಡ ತೆಲುಗು ಉರ್ದು ಈ ಮೂರು ಭಾಷೆಗಳಲ್ಲೂ ಲೋವರ್ ಸೆಕೆಂಡರಿ ಪರೀಕ್ಷೆಯನ್ನು ಪಾಸ್ ಮಾಡಿದ್ದರು ಆ ಪರೀಕ್ಷೆಯೇ ನಮ್ಮ ಊರಿನ ಡಿ ಲಿಟ್ ಅಥವಾ ಮಹಾ ಮಹೋಪಾಧ್ಯಾಯ ಶೇಖ್ ದಾವೂ ಸಾಹೇಬರು ಮೂರರಲ್ಲಿಯೂ ಫಸ್ಟ್ ಕ್ಲಾಸ್ ತೆಗೆದಿದ್ದವರು ಅಷ್ಟೇ ಅಲ್ಲದೆ ಹಿಂದೂ ಮುಸಲ್ಮಾನ್ ವರ್ಗಗಳೆರಡರಲ್ಲಿಯೂ ಸಭ್ಯರೆಣಿಸಿಕೊಂಡು ಗೌರವ ಸಂಪಾದಿಸಿದ್ದವರು ಮೈಸೂರು ಸಂಸ್ಥಾನದಲ್ಲಿ ಹರಿಜನೋದ್ದಾರದ ಆಲೋಚನೆಯೂ ಸಾಮಾನ್ಯ ಪ್ರಜಾ ವಿದ್ಯಾ ಪ್ರಚಾರದ ಆಲೋಚನೆಯೂ ಗೋಖಲೆ ಗಾಂಧಿಗಳ ಕಾಲಕ್ಕೆ ಹತ್ತಾರು ವರ್ಷಗಳ ಹಿಂದೆಯೇ ನಡೆದಿತ್ತು ಸರ್ಕೆ ಶೇಷಾದ್ರಯ್ಯರವರ ಕಾಲದಲ್ಲಿ ಸಾವಿರದ ಎಂಟುನೂರ ಒಂದು ರಾಸ್ತ್ರೀ ಶಾಲೆ ನೈಟ್ ಸ್ಕೂಲ್ನೆಯನ್ನು ಒಂದು ಪಂಚಮ ಪಾಠಶಾಲೆಯನ್ನು ನಮ್ಮ ಊರಿನಲ್ಲಿ ಆರಂಭಿಸತಕ್ಕದ್ದೆಂದು ಸರ್ಕಾರದ ಅಧಿಕಾರಿಗಳು ನಿಶ್ಚಯಿಸಿ ಆ ಎರಡೂ ಶಾಲೆಗಳಿಗೂ ಉಪಾಧ್ಯಾಯರಾಗಲು ತಕ್ಕ ಜನರನ್ನು ಆರಿಸಬೇಕೆಂದು ಚಂದ್ರಶೇಖರ ಶಾಸ್ತ್ರಿಗಳವರಿಗೆ ಆಜ್ಞೆ ಮಾಡಿದರು ಶಾಸಿಗಳು ನೈಟ್ ಸ್ಕೂಲಿಗೆ ರಂಗಾಚಾರ್ಯರೆಂಬುವರನ್ನು ಪಂಚಮರ ಸ್ಕೂಲಿಗೆ ಶೇಖ್ ದಾವೂದಾಹೇಬರನ್ನು ಶಿಫಾರಸು ಮಾಡಿದರು ಅದು ಮಂಜೂರಾಗಿ ಸಾಹೇಬರು ಉಪಾಧ್ಯಾಯರ ಕೆಲಸವನ್ನು ನಿರ್ವಹಿಸಿ ಕೀರ್ತಿ ಸಂಪಾದಿಸಿದರು ಪ್ರಕೃತ ಒಂದು ದಿನ ಮಧ್ಯಾಹ್ನ ಮೂರು ಗಂಟೆಗಿಂತ ಕೊಂಚ ಮುಂಚೆ ನಾನು ನನ್ನ ಸ್ಕೂಲಿಗೆ ಹೋದೆ ಅಲ್ಲಿ ಹೆಡ್ ಅವರ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಶೇಖ್ ದಾವೂರ್ ಸಾಹೇಬರು ಕುಳಿತು ಏನೋ ಬರೆಯುತ್ತಿದ್ದರು ನನ್ನನ್ನು ಕಂಡ ಕೂಡಲೇ ಆಹಾ ಬಂದ್ಯಾ ನಿನಗೋಸ್ಕರ ಕಾದಿದೆ ಇದನ್ನು ನೋಡು ಎಂದು ಹೇಳಿ ಆಕಾಗದನ್ನು ಕಾಗದವನ್ನು ನನ್ನ ಕೈಗೆ ಕೊಟ್ಟರು ಅದರಲ್ಲಿದ್ದದು ಹೀಗೆ ಟನ್ ಟನ್ ಟನ್ ಟನ್ ಟ ರಾ ಸಂತೋಷ ಒಂದೇ ಲಂಡನ್ ಬುರಾ ನನಗೆ ಅರ್ಥವಾಗಲಿಲ್ಲ ಇದೇನು ಎಂದು ಕೇಳಿದೆ ಅವರು ವಿವರಿಸಿದರು ಹೀಗೆ ನಾಳೆ ಭರತದಲ್ಲಿಯ ಮೊಹರಂ ಹಬ್ಬ ಆಗ ನಮ್ಮ ಜನ ಗಿರೋಲ್ ಹೊಡೆಯಬೇಕೋ ಇಲ್ಲವೋ ಅದಕ್ಕೆ ಒಂದು ಪದ ಕಟ್ಟಿಕೊಡು ಎಂದು ಹೇಳಿದ್ದಾರೆ ಇದು ಹೇಗಿದೆ ನೋಡು ಗಿರೋಲ್ ಅಥವಾ ಗಿರಾವ್ ಎಂಬುದು ನಮ್ಮ ಈ ಹೊತ್ತಿನ ರಾಜಕೀಯ ಪರಿಭಾಷೆಯ ಗೆರಾವ್ ಈ ಉತ್ಸವದಲ್ಲಿ ಎಂಟು ಒಂಬತ್ತು ಮಂದಿ ಇರುತ್ತಾರೆ ಎಲ್ಲರೂ ಸಮವಸ್ತ್ರ ಯೂನಿಫಾರ್ಮ್ ದಾರಿಗಳು ಬಿಳಿಯ ಪೈಜಾಮಾ ಮೊಳಕಾಲವರೆಗಿನ ಬಿಳಿಯ ಬನಿಯನ್ ತಲೆಯ ಮೇಲಿನ ಕುಚ್ಚು ಬಿಟ್ಟ ತುರುಕ ಟೋಪಿ ಅವರಲ್ಲಿ ಒಬ್ಬನು ನಡುವಿಗೆ ಒಂದು ಮದ್ದಲೆಯನ್ನು ಮೇಲ್ಮುಖವಾಗಿ ಕಟ್ಟಿಕೊಂಡು ಅದರ ಮೇಲ್ಮುಖದ ಮೇಲೆ ಎರಡು ಕೈಯಿಂದಲೂ ಚಾಪುತಾಳ ತಟ್ಟುತ್ತಿರುತ್ತಾನೆ ಉಳಿದವರು ಅವನ ಸುತ್ತ ಕುಣಿದುಕೊಂಡು ತಿರುಗುತ್ತಾರೆ ಪ್ರತಿಯೊಬ್ಬನ ಬಲಗೈಯಲ್ಲೂ ಒಂದು ಗಿಳಿಕೆ ಇರುತ್ತದೆ ಇದು ಟಿನ್ ತಗಡಿನ ಡಬ್ಬಿ ಇದರಲ್ಲಿ ಸಣ್ಣ ಸಣ್ಣ ಕಲ್ಲಿನ ಚೂರುಗಳನ್ನು ಹಾಕಿ ಅಲ್ಲಾಡಿಸಿದರೆ ಗಲ್ಗಲ್ ಶಬ್ದವಾಗುತ್ತದೆ ಗಿಳಿಕೆಯೇ ಗಿಳಿಕೆ ಎಡಗೈಯಲ್ಲಿ ಒಂದು ಬಿದಿರಿನ ಬಲ್ಲೆ ಅಥವಾ ಬಿಲ್ಲು ಇರುತ್ತದೆ ಇದಕ್ಕೆ ಬಣ್ಣದ ಕಾಗದ ಗುನ್ನಾಂ ಪಟ್ಟಿ ಮೆತ್ತಿ ಮೆತ್ತಿ ಅಲಂಕಾರ ಮಾಡಿರುತ್ತಾರೆ ಇವರು ಗಿರ್ರ ಅವರ ನಡಿಗೆಗೂ ತಾಳಕ್ಕೂ ಸರಿಹೊಂದುವಂತೆ ಹಾಡನ್ನು ಹಾಡಬೇಕು ಇದು ನಮ್ಮ ಶೇಖ್ ದಾವೂ ಸಾಹೇಬರ ಕವಿತ್ವ ಅದಕ್ಕೆ ಅರ್ಥವೇನೆಂದು ಕೇಳಿದೆ ಮೊದಲನೆಯ ಪಾದಕ್ಕೆ ಅದರ ಶಬ್ದವೇ ಅರ್ಥ ನೀನು ಅದನ್ನು ಬೇಗ ಬೇಗ ದ್ರತಗತಿಯಲ್ಲಿ ಹೇಳು ನಿನಗೆ ಗೊತ್ತಾಗುತ್ತದೆ ಅದರ ಸ್ವಾರಸ್ಯ ಇನ್ನು ಎರಡನೆಯ ಪಾದ ಅದರಲ್ಲಿ ಸಂತೋಷ ಒಂದೇ ಎಂಬುದು ತೆಲುಗು ಪ್ರಯೋಗ ಸಂತೋಷ ಹೊಂದಿತು ಎಂದರ್ಥ ಯಾವುದು ಸಂತೋಷ ಹೊಂದಿದ್ದು ಲಂಡನ್ ಪುರಾ ಪುರಾ ಎಂಬ ಮಾತು ಬುರಾ ಎಂದಾಗುತ್ತದೆ ಕನ್ನಡದಲ್ಲಿ ಕಥ ಪು ಸಂಧಿಯಲ್ಲಿ ಗದ ಪಾಗುತ್ತವೆ ಅಷ್ಟೇ ಕೈ ಪ್ಲಸ್ ಕೊಂಡು ಕೈಗೊಂಡು ಹಿಂ ಪ್ಲಸ್ ತೆಗೆ ಹಿಂದೆಗೆ ಸುಖಂ ಪ್ಲಸ್ ಪಟ್ಟನು ಸುಖಂ ಬಟನು ಎಂದು ವಿವರಿಸಿದರು ಹೀಗೆ ನಮ್ಮ ಸಾಹೇಬರು ವ್ಯಾಕರಣವನ್ನು ಮನ್ನಿಸಿ ಪ್ರಪಂಚದಲ್ಲೆಲ್ಲ ಮಹಾವಿಖ್ಯಾತ ರಾಜಧಾನಿಯಾದ ಲಂಡನ್ ಪಟ್ಟಣವೇ ನಮ್ಮ ಗಿರೋಲಿನಿಂದ ಸಂತೋಷ ಪಟ್ಟಿತ್ತು ಎಂದು ಹಾಡಿದ ಭಾವ ಎಂದು ಹೇಳಿ ಇನ್ನೊಂದು ಸಲ ಹಾಡು ಗತ್ತಿನಿಂದ ಎಂದರು ಟನ್ ಟನ್ ಟನ್ ಟನ್ ಟ ರ ಸಂತೋಷ ವಂದೇ ಲಂಡನ್ ಬುರ ಆ ಲಂಡನ್ ಬಡಾ ಹೋ ಲಂಡನ್ ಬಡಾ ಆಹಾ ಹ ಏನು ಕಾವು ಏನು ನಡಿಗೆ ಏನು ಓಟ ಕಾವೋ ಓಟವೋ ದಾಟಿಯೋ ಇಲ್ಲದ ಎಂತ ಕವಿತ್ವವಾದೀತು ಎಂದು ವಾದಿಸುವ ಸಾಹಿತಿಗಳು ಕೆಲವರಾದರೂ ಇದ್ದಾರೆ ಅವರು ಶೇಖ್ ದಾವೋದ್ ಕವಿತ್ವದಿಂದ ಸುಪ್ರೀತರಾದರು ಐದು ಪೂಜ್ಯ ಶೇಷಪ್ಪನವರು ಸುಬರಾಯರು. ಶೇಷಪ್ಪನವರು ಸುಬರಾಯರು ನನಗಿಂತ ನಾಲ್ಕಾರು ವರ್ಷ ಹಿರಿಯರು ಸುಬ್ಬರಾಯರು ನನಗೆ ಮೇಷ್ಟರೇ ಆಗಿದ್ದರು ಉಪಾಧ್ಯಾಯ ಪರೀಕ್ಷೆಯಲ್ಲಿ ತೆರ್ಗಡೆ ಹೊಂದಿದವರಾಗಿ ಪಂಡಿತ ಪರೀಕ್ಷೆಗೆ ವ್ಯಾಸಂಗ ಮಾಡುತ್ತಿದ್ದರು ಒಂದು ಬೇಸಿಗೆಯ ರಜಾ ನಾನು ಆಗ ಕನ್ನಡ ನಾಲ್ಕನೆಯ ತರಗತಿಯಲ್ಲೋ ಐದನೆಯದರಲ್ಲೋ ಇದ್ದೆ ಬೇಸಿಗೆಯ ರಜಾದಿನಗಳಲ್ಲಿ ಶೇಷಪ್ಪನವರು ಸುಬ್ಬರಾಯರು ಅವರ ಸ್ನೇಹಿತರು ಇನ್ನೂ ಇಬ್ಬರು ಮೂವರು ನಮ್ಮ ಮನೆಯ ವರಾಂಡ ಕ್ರೈಸ್ಲೆಯಲ್ಲಿ ಗ್ರಂಥ ವ್ಯಾಸಂಗ ಮಾಡುತ್ತಿದ್ದುದು ಪದ್ದತಿ ಪಶ್ಚೇಮಾಭಿಮುಖವಾದ ಮನೆ ಮುಂದೂಗಡೆಯ ಜಗಲಿಗಳು ವಿಸ್ತಾರವಾಗಿದ್ದವು ಉತ್ತರದ ಕಡೆಯಲ್ಲಿ ಶೇಷ್ಪನವರು ನಾನು ಇರುತ್ತಿದ್ದವು ದಕ್ಷಿಣದ ಕಡೆಯ ಕೊಣೆಯಲ್ಲಿ ಸುಬ್ಬರಾಯರು ಇತರರು ಇರುತ್ತಿದ್ದರು ಸಂಜೆ ಹೊತ್ತು ನನ್ನ ತಂದೆ ಎರಡು ಜಗಲಿಗಳ ನಡುವೆ ಕುಳಿತು ಪರಂಗಿ ಹಣ್ಣು ಚಕೋತನೆ ದಾಳಿಂಬೆ ಮೊದಲಾದವನ್ನು ನಮ್ಮ ಹಿತ್ತಲ ತೋಟದಿಂದ ತಂದು ಬಿಡಿಸಿ ಬಿಡಿಸಿ ಅಲ್ಲಿದ್ದವರಿಗೆಲ್ಲ ಹಂಚುತ್ತಿದ್ದರು ಎಲ್ಲರೂ ಮಾತುಕತೆಯ ಆಡಿಕೊಂಡು ಗ್ರಂಥಗಳನ್ನು ಕುರಿತು ಚರ್ಚಿಸುತ್ತಾ ಕಾಲ ಕಳೆಯುತ್ತಿದ್ದರು ಆ ಕಾಲದಲ್ಲಿ ಬಂಕಿಮಚಂದ್ರ ಚಟರ್ಜಿಯವರ ಬಂಗಾಳಿ ಗ್ರಂಥಗಳು ಬಿ ವೆಂಕಟಾಚಾರ್ಯರವರಿಂದ ಕನ್ನಡಕ್ಕೆ ಚುರ್ಜುಮೆಯಾಗಿ ಪ್ರಕಟವಾಗುತ್ತಿದ್ದವು ಆ ಪುಸ್ತಕಗಳು ನಮ್ಮ ಸ್ಕೂಲಿಗೂ ಬರುತ್ತಿದ್ದವು ಅವುಗಳಲ್ಲಿ ಒಂದು ಭ್ರಾಂತಿವಿಲಾಸ ಎಂಬುದು ಇದು ಶೇಕ್ಸ್ಪಿಯರ್ ಮಹಾಕವಿಯ ಕಾಮಿಡಿ ಆಫ್ ಎರಸ್ ಎಂಬ ಇಂಗ್ಲಿಷ್ ನಾಟಕದ ಕಥನ ಈ ಸಂಗತಿ ನಮಗೆ ಆಗ ತಿಳಿದಿರಲಿಲ್ಲ ನಾವೆಲ್ಲ ಕನ್ನಡದಲ್ಲಿ ಭ್ರಾಂತಿ ವಿಲಾಸವನ್ನು ಓದ್ದೆವು ಅದು ಬಹು ಸೊಗಸಾಗಿದೆ ಎಂದೆನಿಸಿ ಅದನ್ನು ನಾಟಕರೂ ಪರವಾಗಿ ಬರೆದರೆ ಚೆನ್ನಾಗಿರುತ್ತದೆಂದು ಅಂದುಕೊಂಡವು ಕೂಡಲೇ ಕಾರ್ಯೋಪಕ್ರಮವಾಗತಕ್ಕದ್ದೆಂದು ನಿಶ್ಚಯಿಸಿದೆವು ನಾಟಕಕ್ಕೆ ಮೊದಲು ಆಗಬೇಕಾದದ್ದು ನಾಂದಿ ಪದ್ಯ ತಾನೆ ಅದನ್ನೇ ಅದನ್ನು ಶೇಷಪ್ಪನವರು ಸುಬ್ಬರಾಯರು ರಚಿಸತಕ್ಕದ್ದೆಂದು ತೀರ್ಮಾನವಾಯಿತು ಅವರಿಬ್ಬರು ಉತ್ಸಾಹದಿಂದ ಹೊರವರ ಕೋಣೆಯೊಳಗೇ ಹೋಗಿ ಬಾಗಿಲು ಹಾಕಿಕೊಂಡರು ಹತ್ತು ಹದಿನೈದು ನಿಮಿಷ ಮೇಲೆ ನಮ್ಮ ತಂದೆಯ ಸ್ನೇಹಿತ ವೆಂಕಟ ನಾರಾಯಣ ಭಟ್ಟರು ಅಲ್ಲಿಗೆ ಬಂದರು ಶೇಷಪ್ಪ ಸುಬ್ಬರಾಯರು ಇಲ್ಲಿ ಎಂದು ನನ್ನ ತಂದೆಯನ್ನು ಕೇಳಿದರು ಯುದ್ಧ ಸಂಗತಿಯನ್ನು ಕೇಳಿದ ಮೇಲೆ ಭಟ್ಟರು ಅಲ್ಲಿಯೇ ಕುಳಿತು ನಾವು ಕೇಳಿ ಸಂತೋಷ ಪಡೋಣ ಎಂದರು ಇನ್ನೈದು ನಿಮಿಷಗಳೊಳಗಾಗಿ ಮತ್ತು ಮೂವರು ನಾಲ್ವರು ಸ್ನೇಹಿತರು ಬಂದು ಸೇರಿದರು ಇನ್ನು ಐದು ನಿಮಿಷವಾಯಿತು ವೆಂಕಟನಾರಾಯಣ ಭಟ್ಟರು ತೆಲುಗಿನಲ್ಲಿ ಶೇಷಪ್ಪ ಇನ್ನೂ ಮುಗಿಯಲಿಲ್ಲವೇನೆಯ ಪ್ರಸವ ವೇದನೆ ನಿನ್ನದು ಮೊದಲೋ ಸುಬ್ಬರಾಯನದು ಮೊದಲೋ ಎಂದು ಗಟ್ಟಿಯಾಗಿ ಕೂಗಿ ಕೇಳಿದರು ಒಂದೆರಡು ನಿಮಿಷಗಳೊಳಗೆ ಶೇಷಪ್ಪ ಅವರಿಗೆ ಬಂದು ತಾನು ಬರೆದಿದ್ದ ಕಾಗದವನ್ನು ಭಟ್ಟರ ಕೊಟ್ಟರು ಅದರಲ್ಲಿ ಹೀಗಿತ್ತು ಶ್ರೀ ಗೌರಿ ಖುಚ ಕುಂಭ ಕುಂಕುಮ ಲಸತ್ ಅಂಕಾಂಕಿಕ್ ಕಿತ್ತೋರಸ್ಥಲಂ ವಾಗಿಶಾಧ್ಯ ಮರೌಗ ವಂದಿತ ಪದಂ ಗಂಗಾಧರಂ ಶಂಕರಂ ಇಷ್ಟರೊಳಗೆ ಸುಬ್ಬರಾಯರು ಹೊರಕೆ ಬಂದು ತಮ್ಮ ಕೃತಿಯನ್ನು ವೆಂಕಟನಾರಾಯಣ ಭಟ್ಟರ ಕೊಟ್ಟರು ಅವರು ಓದಿದರು ಹೀಗೆ ಶ್ರೀಲಕ್ಷ್ಮೀ ಕುಚ್ಚಕುಂಭ ಕುಂಕುಮಲಸತ್ ಪಂಕಾಂ ಕಿತ್ತೋರಸ್ಥಲಂ ಪಾಲಾಕ್ಷಾಧ್ಯ ಮರೌಗ ವಂದಿತ ಪದಂ ಗೋವಿಂದ ನಾನಂ ನಾನಂದ್ ಭಟ್ಟರು ಏನು ಸೊಗಸಾಗಿ ಬರೆದಿದ್ದೀರಯ್ಯ ಸುಮಾರ್ತನು ಶಿವನನ್ನು ಮಾಧ್ವನು ಹರಿಯನ್ನು ಎತ್ತಿಕೊಂಡದ್ದು ಸರಿಯಾಯಿತು ಆದರೆ ತಾಯಿಗೆ ತ ತಂದಿರಲ್ಲಯ್ಯ ತಗಾದೆ ಇಬ್ಬರೂ ಒಂದೇ ಅಂಗವನ್ನು ಹಿಡಿದಿದ್ದಿರಲ್ಲಯ್ಯ ವರ್ಣನೆಗೆ ಎಂದರು ನನ್ನ ತಂದೆ ನಗುವುದರಲ್ಲಿ ನಿಸೀಮರು ಆಗ ಓದಿದವರು ಕೇಳಿದವರು ಮಾತ್ರವೇ ಅಲ್ಲ ಬರೆದವರು ಆ ನಗೆಗಳಲ್ಲಿನಲ್ಲಿ ಮುಳುಗಿ ತಿಳಿಹೋದರು ಆಮೇಲೆ ಎಂಟು ಹತ್ತು ದಿವಸ ಎಲ್ಲಿ ಹೋದರೋ ಅದೇ ಪ್ರಸ್ತಾವ ಅಂತಿಗೆ ಮುಗಿಯಿತು ಆ ಇಬ್ಬರು ಕವಿಗಳ ಕವನೋತ್ಸಾಹ